ಮುಂಡು ಕುನ ಹಾರುಬಾ ನೂಂಡ ಹಾಡಹಾರಿ ಮನ್ನ ತುಳಿಡಾನ ಮುಂದೆದು ಕುರಿ ನಾಲು ನೂನ ಹಾಡಹಾರಿ ಮನ್ನಾ ತೋಳಿ ದಾನ ಹಾಜಿ ಹಾರಾಣಿ ಮನ್ನ ತುಳಿ ಗೋಸ ಮಾಡ ನಾರಿಯಾರುವಂತ ಐರಾಣಿ ಹಾಜಿ ಹಾರಾಣಿ ಮನ್ನ ತುಳಿ ಗೋಸಾ ಮಾಡಿಯಾನ ನಾರಿಯಾರ ಹಡುವಂತ ಐರಾಣಿ ಪಕ್ಕರ ಜು ಕುಣ ತುಪ್ಪ ಬಾನುಂಡ ಗಟ್ಟಿ ಸಿ ಮನ್ನ ತುಳಿದಾನ ಪಕ್ಕರ ಜೊ ಕುನ ತುಪ್ಪ ಬಾನುಂಡ ಗಟ್ಟಿ ಸಿ ಮನ್ನ ತುಳಿಗಾನ ಗಟ್ಟಿ ಬಿ ಮನ್ನ ತುಳಿದು ಸಮ್ರೇರುಂತ ಐರಾಣಿ ಗಟ್ಟಿ ಸಿ ಮನ್ನ ತುಳಿದು ಸಮಾಡಿಯ ಮಿತ್ರರು ಹೊಡುವಂತ ಐರಾಣಿ ಕುಂಭರಣು ಬಾನ ಹಾರಿ ಮನ್ನ ತುಳಗಾನ ಹಾರಿ ಮನ್ನ ತುಳಾನ ಕುಂಭಾರಣ್ಣಿ ಕೊಡದಾಗೆ ಕೈ ಕೊಡದ ಬರದ ಕುಂಭಾರಣ್ಣ ನಾ ಮರ್ದಿ ಕೊಡದಾಗೆ ಕೈ ಕೊಡದೇನಾ ಬರದ ಕೊಡಗಾನ ಗೇನಾ ಬರತಾಳ ಕಲ್ಯಾಣ ದ ಶರಣ ಭಗವ ನಾನೇನಾ ಬರತಾಳ ಕಲ್ಯಾಣ ದ ಶರಣ ಭಗವ ಮುಂಜಾನು ಹೇ ಮಂಗದಾನ ಜಾಳಿ ಬೆಲಾ ತು ತಂದಿ ತಾಲಿನಿ ತಿಳಿ ಬೆಲ ತಾಲೀಲಿ ತಂದೀನಿ ತಿಳಿದುಪ್ಪ ಕುಂಬರನ ತಂದಿರು ನಮ್ಮ ಐರಾಣಿ ಕಾಲೀಲಿ ತಂದೀನಿ ತಿಳಿದುಪ್ಪ ಕುಂಬರನ ತಂದಿರು ನಮ್ಮ ಐರಾಣಿ ಮುಂದಣ ಕುಂಬರನ ಹಾಲು ಬುಂಡ ಹಾರಾರಿ ಮಣ್ಣ ತುಳಿದಾನ ಹಾಡಿ ಹಾರಾಡಿ ಮಣ್ಣ ತುಳಿದು ಸಮಯ ನಾಡ್ಯಾರು ಹೊರುವಂತ ಹೈರಾಣಿ ಮುಂಜಾನೆದು ಕೊಲ್ಬರನ್ನ ಹಾಲು ಬುಂದಣ ಹಾಡಾರಿ ಮಣ್ಣ ತುಳಿದನಾ ಹಾಡಾರಿ ಮಣ್ಣ ತುಳಿದ